23. ಮೂರು ಧರ್ಮಾಸನದಲ್ಲಿ ಅರಸ ಮನುಷ್ಯ ಚಕ್ರವರ್ತಿಯು ಧರ್ಮಾಸನ ಸೀನನಾಗಿದ್ದಾನೆ ನ್ಯಾಯಸ್ಥಾನದ ನಿರ್ಣಯವನ್ನು ವಿರೋಧಿಸಿದೆ ಮೂವರು ಅರಸನ ಬಳಿಗೆ ಬಂದಿದ್ದಾರೆ ಧರ್ಮ ವಿಚಾರವನ್ನು ಚಕ್ರವರ್ತಿ ನಿವೇದಿಸಲು ಅರ್ಮನೆಯ ಧರ್ಮಾಧಿಕಾರಿಗಳು ಬಂದಿದ್ದಾರೆ ರಾಜಪುರೋಹಿತ ರಾಜಗುರು ಇಬ್ಬರೂ ಅವರವರ ಸ್ಥಾನಗಳಲ್ಲಿದ್ದಾರೆ ಸಭೆಯು ಮಿತವಾಗಿದೆ ಮೊದಲನೆಯವಾದಿ ಜನ್ಮತಃ ಬ್ರಾಹ್ಮಣ ಆದರೆ ಆತ ಬ್ರಾಹ್ಮಣ ಧರ್ಮವನ್ನು ಗೌರವಿಸದೆ ಅದು ಬೇಡವೆಂದವನು ನ್ಯಾಯಸ್ಥಾನವು ಇವನು ಪತಿತ ಸಾರ್ವತ್ರಿಕ ಸಾವಿತ್ರಿಕ ಗಾಯತ್ರಿ ಅಗ್ನಿ ವೇದಗಳನ್ನು ಬಿಟ್ಟವನು ಆದ್ದರಿಂದ ಇವನಿಗೆ ದಾಯವನ್ನು ಕೊಟ್ಟರು ಧರ್ಮವು ಅಗ್ನಿಯು ವೃದ್ಧಿಯಾಗುವುದಿಲ್ಲವಾದದ್ದರಿಂದ ಇವನು ದಾಯಭಾಗಕ್ಕೆ ಅರ್ಹನಲ್ಲ ಇವನು ಪ್ರಾಯಶ್ಚಿತಗಳನ್ನು ಮಾಡಿಕೊಂಡು ಸಾವಿತ್ರಿಯನ್ನು ಅಂಗೀಕರಿಸಿದರೆ ಮಾತ್ರ ದಾಯಭಾಗಕ್ಕೆ ಅರ್ಹನು ನಿರ್ಣಯಿಸಿದೆ ಅವನು ವಿರೋಧಿಸಿ ತನಗೆ ದಾಯಭಾಗ ಬೇಕೆಂದು ಅರಸನ ಬಳಿಗೆ ಬಂದಿದ್ದಾನೆ ಮತ್ತೊಬ್ಬನು ತಾನು ದೇಶಾಂತರದಲ್ಲಿ ನೆಲೆಸಬೇಕಾಗಿರುವುದರಿಂದ ತನ್ನ ಆಸ್ತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಎನ್ನುತ್ತಾನೆ ನ್ಯಾಯಸ್ಥಾನವು ನ್ಯಾಯಸ್ಥಾನವು ಇವನು ದೇಶವನ್ನು ಬಿಟ್ಟು ಹೋಗುವುದಾದರಿಂದ ಈ ಆಸ್ತಿಯಲ್ಲಿ ಈತನಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಮಾತ್ರ ತೆಗೆದುಕೊಂಡು ಹೋಗಬೇಕಾಗದೇ ಹೆಚ್ಚಾಗಿ ತೆಗೆದುಕೊಂಡು ಹೋದರೆ ನಮ್ಮ ದೇಶದ ಆಸ್ತಿಯು ಅಷ್ಟು ಕ್ರಮೆಯಾಗುವುದರಿಂದ ಅದು ಕೂಡುದು ಅಲ್ಲದೆ ಉಪಭೋಗಕ್ಕೆ ಧರ್ಮಾರ್ಥ ಕಾಮೋಪಭೋಗಕ್ಕೆ ತನ್ನ ಆಸ್ತಿಯನ್ನು ಉಪಯೋಗಿಸಲು ಎಲ್ಲರಿಗೂ ಅಧಿಕಾರ ಅಧಿಕಾರ ಉಂಟು ಆದರೆ ಅದನ್ನು ಪೋಲು ಮಾಡಲು ದೇಶಾಂತರಕ್ಕೆ ಕೊಂಡೊಯ್ಯಲು ಅಧಿಕಾರವಿಲ್ಲ ಎಂದು ನಿರ್ಣಯಿಸಿದೆ ಅದನ್ನು ವಿರೋಧಿಸಿರುವ ವಾದಿ ವೈಶ್ಯ ಇನ್ನೊಬ್ಬನು ಅದಮ್ಯನಾದ ದುಷ್ಟಪಾಳ್ಯಾಗಾರ ಸಾಹಸ ಪಾಳ್ಯಾಗಾರ ಸಾಹಸಿ ತನ್ನ ಪ್ರಾಂತ್ಯದಲ್ಲಿ ಕಳ್ಳಕಾಕ್ರಾದಿಯಾಗಿ ದುಷ್ಟರು ಯಾರಿಗೂ ಅವಕಾಶ ಕೊಡದವನು ತನ್ನ ಪ್ರಾಂತ್ಯದ ನೆರೆಹೊರೆಯವರಲ್ಲಿ ತಾನೇ ದುಷ್ಟನಾಗಿ ವರ್ತಿಸುತ್ತಿದ್ದಾನೆ ನಾಲ್ಕೈದು ಸಲ ಶಿಕ್ಷೆಯನ್ನೂ ವಿಧಿಸಿದ್ದಾಯಿತು ಕೊನೆಗೆ ಈಗ ಚಕ್ರವರ್ತಿಗಳ ಸನ್ನಿಧಾನಕ್ಕೆ ಕಳುಹಿಸಲಾಗಿದೆ ಅವನು ಕ್ಷತ್ರಿಯ ಅರಸನು ಆರಂಭಿಸಿದನು ಮೊದಲು ಬ್ರಾಹ್ಮಣನು ಬಂದನು ಅರಿಕೆ ಮಾಡಿದನು ದೇವರು ಚಿತ್ರಿಸಬೇಕು ನನಗೆ ಹೇಳುವ ಧರ್ಮದಲ್ಲಿ ವಿಶ್ವಾಸವೂ ಇಲ್ಲ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಆದ್ದರಿಂದ ನನಗೆ ತೋರಿದಂತೆ ನಾನು ಇರಲು ಅಪ್ಪಣೆಯಾಗಬೇಕು ಅರಸನು ಧರ್ಮಾಧಿಕಾರಿಯ ಮುಖವನ್ನು ನೋಡಿದನು ಆತನು ಎದ್ದು ನಿಂತು ಧರ್ಮಾಸನಕ್ಕೆ ಕೈಮುಗಿದು ಹೇಳಿದನು ಧರ್ಮಪುರುಷನಿಗೂ ಚಕ್ರವರ್ತಿಗೂ ಜಯವಾಗಲಿ ಈತನು ತನಗೆ ಧರ್ಮದಲ್ಲಿ ವಿಶ್ವಾಸವಿಲ್ಲ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಎಂದ ಮಾತ್ರಕ್ಕೆ ಸ್ವತಂತ್ರನಾಗಲಿಲ್ಲ ವಿಶ್ವಾಸವಿಲ್ಲ ಶ್ರದ್ದೆ ಇಲ್ಲ ಭಕ್ತಿ ಇಲ್ಲ ಎಂದ ಮಾತ್ರಕ್ಕೆ ಸ್ವತಂತ್ರವಾಗುವುದು ಮೋಕ್ಷ ವಿಚಾರದಲ್ಲಿಯೇ ಹೊರತು ಧರ್ಮ ವಿಚಾರದಲ್ಲ ಧರ್ಮ ವಿಚಾರದಲ್ಲಿ ಪುರುಷನು ಸ್ವತಂತ್ರನಲ್ಲ ಜನ್ಮ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಪುರುಷನು ಪರತಂತ್ರನು ಧರ್ಮ ವಿಚಾರದಲ್ಲಿಯೂ ಪುರುಷನು ಅಷ್ಟೇ ಮಟ್ಟಿಗೆ ಪರತಂತ್ರನು ದೀಕ್ಷಾಚಾರದವರು ಇದನ್ನು ಮೌನವಾಗಿ ಅಂಗೀಕರಿಸಿ ಹುಟ್ಟಿದ ಮಕ್ಕಳಿಗೆ ದೀಕ್ಷೆಯನ್ನು ಕೊಟ್ಟು ಧರ್ಮ ವಿಚಾರದಲ್ಲಿ ಪುರುಷನ ಪಾರತಂತ್ರ್ಯವನ್ನು ಒಪ್ಪಿಕೊಳ್ಳುವರು ಈ ಪಾರತಂತ್ರ್ಯವೇ ಸಕಲ ಸಂಪ್ರದಾಯಗಳ ಮೂಲವು ಆದ್ದರಿಂದ ಅದನ್ನು ವಿರೋಧಿಸಿದರೆ ಸಮಾಜದ ಆಸ್ತಿಭಾರವೇ ಸಡಿಲವಾಗುವುದರಿಂದ ಸಾಮಾನ್ಯವಾಗಿ ಯಾರೂ ಅದನ್ನು ವಿರೋಧಿಸಕೂಡದು ಹಾಗೆಂದರೆ ಪುರುಷನಿಗೆ ಧರ್ಮಾಂತರ ಮಾಡಿಕೊಳ್ಳಲು ಅವಕಾಶವಿಲ್ಲವೇ ಹಾಗಾದರೆ ಧರ್ಮವು ಧರ್ಮವು ಪ್ರಗತಿಯ ವಿರೋಧಿಯೇ ಎಂದರೆ ಒಂದು ಧರ್ಮದಲ್ಲಿ ಹುಟ್ಟಿದವನು ಆ ಧರ್ಮವನ್ನು ಬಿಡಬೇಕಾದರೆ ಆ ಧರ್ಮವನ್ನು ವಿರೋಧಿಸಲು ತಿರಸ್ಕರಿಸಲು ತ್ಯಾಗ ಮಾಡಲು ಸಾಕಷ್ಟು ಕಾರಣಗಳನ್ನು ತನ್ನ ದಯಾದಿಗಳ ವಿವರಿಸಿ ಅದನ್ನು ತ್ಯಾಗ ಮಾಡಬೇಕು ತಮ್ಮ ಸಮಾಜವು ಧರ್ಮಕಾಮಿಯು ಧರ್ಮೇಚ್ಛುವು ಧರ್ಮಿಷ್ಟವೂ ಆದುದರಿಂದ ಧರ್ಮಾಂತರವನ್ನು ಇಚ್ಛಿಸುವವನು ಪರಧರ್ಮವನ್ನು ಬಯಸುವಾಗ ಪೂರ್ವಧರ್ಮದ ಆಶ್ರಯದಲ್ಲಿ ಇಲ್ಲದಿದ್ದರೆ ತನಗೆ ಪ್ರಾಪ್ತವಾಗುತ್ತಿದ್ದ ಪ್ರೇಯೋಭಾಗವನ್ನು ಬಯಸಕೂಡದು ಈತನು ತಾನು ತದ ಧರ್ಮದಲ್ಲಿ ತೋರಿಸಿರುವ ಆತ್ಮವಿಶ್ವಾಸ ಅಶ್ರದ್ದೆ ಅಭಕ್ತಿಗಳಿಂದ ಆ ಕಾರಣವನ್ನು ದಯಾದಗಳ ಎದುರಿನಲ್ಲಿ ವಿವರಿಸಿಲ್ಲವಾದ್ದರಿಂದ ಈತನು ಅಪೇಕ್ಷಿಸುವುದು ಅವಿಭಕ್ತ ಕುಟುಂಬದ ಆಸ್ತಿಯಲ್ಲಿ ಒಂದು ಪಾಲು ಆದ್ದರಿಂದ ಆತನು ಕುಟುಂಬದಲ್ಲಿ ಪಿಂಡಭಾಗಿಯಾಗಬಹುದೇ ಹೊರತು ದಯಭಾಗಿಯಾಗಲು ಅರ್ಹನಲ್ಲ ಅಲ್ಲದೆ ಇನ್ನೂ ಮಾತು ಅವಿಶ್ವಾಸ ಅಶ್ರದ್ದೆ ಅಭಕ್ತಿ ಎಂಬುದು ಕುರು ಕುರುಡು ಕಿವಿಡು ಎಳವುಗಳಂತೆ ಒಂದು ವ್ಯಾಧಿ ಅದನ್ನು ಶಾಸ್ತ್ರಾಧ್ಯಯನ ಮಾಡಿ ವೃದ್ಧೋಪ ಸೇವೆಗಳಿಂದ ನಿವಾರಿಸಿಕೊಳ್ಳಲು ಸಾಧ್ಯ ಇವನು ಅದನ್ನೂ ಮಾಡಿಲ್ಲ ಆದ್ದರಿಂದ ಇದನ್ನು ದಾಯಭಾಗಕ್ಕೆ ಅರ್ಹನಲ್ಲ ವಾರಿಯೋ ವಾದಿಯೋ ಅರಿಕೆ ಮಾಡಿದನು ದೇವ ಯಾರೂ ನನಗೆ ಹೇಳಿಕೊಡಲಿಲ್ಲ ಅರಸನು ದೃಢ ದೃಢವಾಗಿ ಗುಡಿದನಂತೆ ಮೊಳಗುವ ಕಂಠದಲ್ಲಿ ಹೇಳಿದನು ಅದು ಸರಿಯಲ್ಲ ನೀನು ಧರ್ಮವನ್ನು ಆರಿಸಿಕೊಂಡು ಹೋಗಬೇಕು ಪುರುಷನು ಅರ್ಥ ಕಾಮಗಳ ಸಂಪಾದನೆಗೆ ತಾನಾಗಿ ಸಹಜವಾಗಿ ತೊಡಗುವಂತೆ ಧರ್ಮಕ್ಕಾಗಿ ಪ್ರಯತ್ನಪುರಸರವಾಗಿ ತೊಡಗಬೇಕು ಇಂದ್ರಿಯ ಸಾಧಿಸುವಂತೆ ಅದನ್ನು ಸಾಧಿಸಬೇಕು ಅಭ್ಯಾಸ ಮಾಡಬೇಕು ವೃದ್ಧರನ್ನು ಸೇವಿಸಿ ತಿಳಿಯಬೇಕು ಅಧ್ಯಯನ ಶ್ರವಣ ಮನನಗಳಿಂದ ಧರ್ಮವನ್ನು ಒಲಿಸಿಕೊಳ್ಳಬೇಕು ಹಾಗೆ ಮಾಡಲೆಂದೇ ಪ್ರೇಯೋ ವಿಚಾರಕ್ಕಿಂತ ಶ್ರೇಯೋ ವಿಚಾರವನ್ನು ಹೆಚ್ಚಾಗಿ ಗೌರವಿಸುವ ಬ್ರಾಹ್ಮಣನಿಗೆ ಸಮಾಜವು ಗೌರವದ ಅಗ್ರಸ್ಥಾನವನ್ನು ಕೊಟ್ಟಿರುವುದು ನೀನು ಹಾಗೆ ಮಾಡದೇ ಹೋದರೆ ನಿನಗೆ ಅಗ್ರಜನ ಸ್ಥಾನಮಾನಗಳು ಸಲ್ಲುವುದಿಲ್ಲ ನೀನು ಈಗ ಈ ಆಸ್ತಿಯನ್ನು ತೆಗೆದುಕೊಂಡು ಏನು ಮಾಡುವೆ ಕುಟುಂಬಿಯಾಗಿ ಸುಖ ಜೀವನ ಸುಖ ಜೀವನ ಮಾಡುವೆನು ಹಾಗೆಂದರೆ ಪಶುಜೀವನ ಮಾಡುತ್ತಾ ಸೋಮಾರಿಯಾಗಿರುವನೆಂದಾಯಿತು ಪುರುಷ ಧರ್ಮವು ಯಾವಾಗಲೂ ಧರ್ಮಕರ್ಮ ಪ್ರಧಾನವು ನೀನು ಅದನ್ನು ಬೇಡ ಎನ್ನುವೇ ನಮ್ಮ ರಾಜ್ಯದಲ್ಲಿ ಧರ್ಮಾರ್ಥಗಳನ್ನು ಅಭಿವೃದ್ಧಿ ಮಾಡುವವರಿಗೆ ಮಾತ್ರ ಸ್ಥಾನವು ಆದ್ದರಿಂದ ನೀನು ಈ ಎರಡರಲ್ಲಿ ಒಂದನ್ನು ಹಿಡಿಯಬೇಕು ಇಲ್ಲವಾದರೆ ಪಿಂಡಭಾಗಿಯಾಗಿ ಅವಿಭಕ್ತ ಕುಟುಂಬದಲ್ಲಿ ಬಿದ್ದಿರಬೇಕು ಆದ್ದರಿಂದ ನನ್ನ ಮಾತು ಕೇಳು ನೀನು ಜಾತಿಯ ಬ್ರಾಹ್ಮಣನು ನಿನ್ನ ಮನೋಬುದ್ದಿ ಅಹಂಕಾರಗಳು ಸಂಸ್ಕಾರ ಸಂಪನ್ನವಾದರೆ ಧರ್ಮ ಧರ್ಮದ ಕಡೆಗೆ ನುಗ್ಗುವು ಅರ್ಥ ಜನಕ್ಕೆ ನಿನಗೆ ನೀನು ಪ್ರಾಯಶ್ಚಿತ ಮಾಡಿಕೊಂಡು ಸಂಸ್ಕಾರ ಸಂಪನ್ನರಾಗಿ ಬರುವ ವಶಕ್ಕೆ ಬಾ ಅಥವಾ ನ್ಯಾಯ ನಿರ್ಣಯವನ್ನು ಒಪ್ಪಿಕೊ ದೇವ ಸಂಸ್ಕಾರಗಳಿಂದ ನನಗೆ ಉಪಯೋಗವಾಗುವುದು ಎಂಬುದನ್ನು ಅರಿಯಿಸಿಕೊಡಬೇಡುವೆ ಚಕ್ರವರ್ತಿಗೆ ಭಗವಾನರ ಮಾತು ನೆನಪಿಗೆ ಬಂತು ಸವಿಚಾರವಾಗಿ ಎದುರು ಕುಕ್ಕರೆಯವರು ಒಪ್ಪುವಂತೆ ಧರ್ಮವನ್ನು ನಿರೂಪಿಸಬೇಕು ಆದರೆ ತಾನು ಕುಳಿತಿರುವುದು ವಿಚಾರ ವೇದಿಕೆಯಲ್ಲ ವಿಧಿವೇದಿಕೆ ಏನು ಮಾಡಬೇಕು ಅರಸನು ಒಂದುಗಳಿಗೆ ಯೋಚಿಸಿ ರಾಜಪುರೋಹಿತರ ಮುಖವನ್ನು ನೋಡಿದನು ಆತನು ಎದ್ದು ಧರ್ಮಾಸನಕ್ಕೆ ಕೈ ಮುಗಿದು ಹೇಳಿದನು ಧರ್ಮಕ್ಕೆ ಜಯವಾಗಲಿ ರಾಜ್ಞಯಂತೆ ವಿಧಿವೇ ವಿಧಿವೇದಿಕೆಯ ಮುಂದೆ ವಿಚಾರವನ್ನು ಮಂಡಿಸುತ್ತಿದ್ದೇನೆ ಮನುಷ್ಯನಿಗೆ ಸ್ಥೂಲ ಸೂಕ್ಷ್ಮ ಕಾರಣಗಳೆಂದು ಮೂರು ದೇಹಗಳು ಸ್ಥೂಲ ದೇಹಕ್ಕೆ ಬರುವ ರೋಗರುಜಿನಗಳು ನಿವಾರಿಸಲು ಆಯುರ್ವೇದವು ಔಷಧ ಪಥ್ಯ ಅನುಪಾನಗಳು ಅನುಪಾನಗಳನ್ನು ಹೇಳುವುದು ಅದರಂತೆಯೇ ಸೂಕ್ಷ್ಮದೇಹವ ಮನೋಬುದ್ದಿ ಅಹಂಕಾರಗಳಿಗೆ ಬರುವ ರೋಗರುಜಿನಗಳನ್ನು ನಿವಾರಿಸಿಕೊಳ್ಳಲು ಶ್ರುತಿ ಭಗವತಿಯು ಸಂಸ್ಕಾರಗಳನ್ನು ಅರ್ಪಣೆಗೊಳಿಸಿರುವಳು ಇದನ್ನು ಆಂತರಿಕವಾಗಿ ಬಾಕಿಯವಾಗಿ ತಿಳಿದುಕೊಳ್ಳುವ ಸಾಧನೆಗಳನ್ನು ಯೋಗಶಾಸ್ತ್ರವು ನಿರೂಪಿಸಿರುವುದು ಯೋಗದಲ್ಲಿ ಪ್ರತಿಯೊಂದು ಸಿದ್ದಿಯು ಜನ್ಮಮನಿ ಮಂತ್ರ ಔಷಧಗಳಿಂದ ಸಾಧ್ಯವು ಪಕ್ಷಿಗಳು ಪಕ್ಷಿಗಳಾಗಿ ಹುಟ್ಟಿದ ಮಾತ್ರದಿಂದಲೇ ಆಕಾಶದಲ್ಲಿ ಹಾರಾಡುವವು ಮೀನುಗಳು ಹುಟ್ಟುತ್ತಿದ್ದಂತೆಯೇ ಈಜುಗಳು ಕಲ್ಲು ಇವು ಜನ್ಮಸಿದ್ಧಿಗಳು ಔಷಧ ಸೇವನೆಯಿಂದ ಗುಣದೋಷಗಳು ಉಂಟಾಗುವುದು ಅನುಭವಿಸಿದವು ಇವೆರಡನ್ನೂ ಕಂಡವರು ಮಣಿಮಂತ್ರಗಳು ಹೀಗೆಯೇ ಸಿದ್ಧಿಪ್ರದಗಳೆಂದು ತಿಳಿದುಕೊಳ್ಳಬಹುದು ಅಥವಾ ಬೇಕೆಂದರೆ ಅದಕ್ಕಾಗಿ ಪ್ರಯತ್ನಿಸಿ ಪ್ರತ್ಯಕ್ಷವಾಗಿ ಕಂಡುಕೊಳ್ಳಬಹುದು ಆದರೂ ಮಣಿ ಔಷಧಗಳು ಔಷಧಗಳು ಜಡಗಳು ಅದರಿಂದ ಪುರುಷ ಪ್ರಯತ್ನಾಂತರವಿಲ್ಲದೆ ಸಿದ್ಧಿಯನ್ನು ಕೊಡುವು ಆದರೆ ಮಂತ್ರಗಳು ಹಾಗಲ್ಲ ಮಂತ್ರವು ತತ್ಸಿದ್ಧನಾದವನಿಂದ ಬರುವ ಶಕ್ತಿ ಅದನ್ನು ಗುರುವು ಅನುಗ್ರಹಿಸಿದೆ ಬೀಜಶಕ್ತಿಯನ್ನು ಮಹಾವೃಕ್ಷವಾಗಿ ಬಳಸಿಕೊಳ್ಳುವುದು ಶಿಷ್ಯನ ಕೈಯಲ್ಲಿರುವುದು ಆದ್ದರಿಂದಲೇ ಬೀಜಶಕ್ತಿಯನ್ನು ಕೊಡುವೆನೆಂದೇ ಮಂತ್ರಪದವನ್ನು ತಂದೆ ಎಂದು ಆತನ ಗುಣವನ್ನು ಒಪ್ಪಿಕೊಳ್ಳುವುದು ಮಂತ್ರವೆನ್ನುವುದು ಮನನದಿಂದ ಮನನದಿಂದ ಪ್ರಕಟವಾಗುವ ಶಕ್ತಿ ಸಪುಟುವು ಮಂತ್ರವು ನದಿಯ ನೀರನ್ನು ತಂದೊದು ತಂದೊದಿ ತಂದದೊಗ್ಗಿಸುವ ಕಾಲುವೆಯೂ ಹೌದು ಕಾಲಾಂತರದಲ್ಲಿ ತಾನೇ ನದಿಯೂ ಆಗಬಲ್ಲದು ಇದಿಷ್ಟು ವಿಚಾರವೇದಿಕೆಯು ಇನ್ನೂ ಕ್ರಿಯಾವೇದಿಕೆಯ ವಿಚಾರ ಅನುಭವಿಸುವುದಕ್ಕೆ ಸಿದ್ಧನಾಗಬೇಕು ಇಷ್ಟವೆಂದರೆ ಅದು ಕೂಡ ಆಗಬಹುದು ದೇವಾ ಇದಿಷ್ಟು ಮಾಯೆಯಲ್ಲ ಎನ್ನುವುದು ಹೇಗೆ ಈ ಪ್ರಶ್ನೆಯೇ ಅತಿಪ್ರಶ್ನವು ಅಶ್ರದ್ದಿಂದ ಬೆಳೆದ ಸಂಶಯವೆಂಬ ವಿಷಬೀಜರ ವೃಕ್ಷ ಸ್ವರೂಪವೂ ಇದು ಆದರೂ ಉತ್ತರ ಕೊಡೋಣ ಮಾಯ ಎಂಬುದು ವಸ್ತುತಂತ್ರವಾದರೆ ಕ್ಷಣಕ್ಕೊಂದು ರೂಪವನ್ನು ತಾಳುತ್ತಾ ನಿಯತ ರೂಪವಿಲ್ಲದೆ ಪ್ರತಿಭಾಸವಾಗುವುದು ಸತ್ಯವು ತೋರಿದ ಕ್ಷಣದಲ್ಲಿ ಅಡಗುವುದು ಅದು ತೋರಿದ ಕ್ಷಣದಲ್ಲಿ ಅಡಗುವುದು ಅದು ಪುರುಷ ತಂತ್ರವಾದರೆ ಮಾಯಿಕ ಮಾಯಿಕನ ಬಲವಿರುವವರೆಗೂ ಇದ್ದು ಅಡಗುವುದು ಮಂತ್ರವು ಹಾಗಲ್ಲ ಸತ್ಯಾರ್ಥ ದರ್ಶನಕ್ಕಾಗಿಯೇ ಜನ್ಮವೆತ್ತಿರುವುದು ಪುರುಷ ತಂತ್ರವಾಗಿ ಒಬ್ಬರಿಂದ ಒಬ್ಬರಿಗೆ ಬಂದರು ವಸ್ತುತಂತ್ರವಾಗಿ ಬೆಳೆಸಿದಷ್ಟು ಬೆಳೆ ಬೆಳೆದರು ಸತ್ಯಾರ್ಥ ದರ್ಶನ ಮಾಡಿಸಿಯೂ ಇನ್ನೂ ಇರುವುದಾಗಿ ನಾಶಗಳಲ್ಲಿ ಯಾವುದೊಂದಕ್ಕೂ ವಶವಾಗುವುದಿಲ್ಲ ಮಂತ್ರವು ಮಾಯೆಯಲ್ಲ ಇದು ಬೇಡ ಎನ್ನುವುದಕ್ಕೆ ನನಗೆ ಅಧಿಕಾರ ಉಂಟೋ ಇಲ್ಲವೋ ಆ ಅಧಿಕಾರವು ನೀನು ಸಂಪಾದಿಸಿಕೊಂಡರೆ ಉಂಟು ಇಲ್ಲದಿದ್ದರೆ ಇಲ್ಲ ನಿನಗೆ ಜನ್ಮತಃ ಬಂದಿರುವ ಅಧಿಕಾರ ನಿನ್ನ ತಂದೆಯ ಮಗನೆಂದು ಬಂದ ಬಂದ ಅಧಿಕಾರ ಈ ಅಧಿಕಾರವೆನ್ನುವುದು ಕಾಲುವೆಯೇ ಹಾಗೆ ನಿನ್ನ ಜನ್ಮಬಲದಿಂದ ನಿನಗೆ ಬಂದ ಅಧಿಕಾರ ತೋಡಿದ ಕಾಲುವೆ ಹಾಗೆ ಅದರಲ್ಲಿ ನೀರು ಹರಿಯಬೇಕಾದರೆ ನಿನ್ನ ಪ್ರಯತ್ನದಿಂದ ಆಗಬೇಕು ನೀರು ಬಂದರೂ ಅದು ಕಾಲುವೆಯ ಎರಡು ದಡಗಳ ನಡುವೆ ಕಾಲುವೆಯ ಆಳ ಅಗಲಗಳಿಗೆ ತಕ್ಕಷ್ಟು ಮಾತ್ರ ಹರಿಯುವಂತೆ ಆ ಅಧಿಕಾರವು ಧರ್ಮಸಿದ್ಧವಾದ ವರ್ಣಧರ್ಮ ದೇಶ ಕಾಲ ಧರ್ಮಗಳೆಂಬ ಎರಡು ದಂಡ ದಡಗಳ ನಡುವೆ ಹರಿಯುವುದು ಅದನ್ನು ಬಿಟ್ಟು ನಿನಗೆ ಅಧಿಕಾರವೇ ಇಲ್ಲ ದಯವಿಟ್ಟು ನನಗೆ ಅದನ್ನು ವಿವರಿಸಿ ಹೇಳುವಿರಾ ನೀನು ವಿನಯದಿಂದ ಕೇಳುವೆ ನಾನು ನಿನಗೆ ಹೇಳಬೇಕು ಧರ್ಮ ಕಾಮನಲ್ಲದವನಿಗೆ ಈ ವಿಷಯವೂ ಬರುವುದಿಲ್ಲ ನೀನು ಅಜ್ಞಾನದಿಂದ ಧರ್ಮವನ್ನು ತಿರ್ಸ್ಕರಸ್ಕರಿಸುವೆ ಎಂದು ಈ ವಿಷಯವು ಹೇಳುವುದಾಗಿ ನಿನಗೆ ಹೇಳಬೇಕು ಕೇಳು ಸಮಾಜವು ಸೋಪಾನ ಪಂಕ್ತಿಯಂತೆ ಗೋಪುರದಂತೆ ಇದೆ ಸಮಾಜವು ಸ್ವಂತವಾದ ಒಂದು ರೂಪವಿಲ್ಲದಿದ್ದರೂ ರೂಪವಿಲ್ಲದ್ದಾದರೂ ಈ ಮೆಟ್ಟಲು ಮೆಟ್ಟಲಾಗಿರುವಿಕೆಯು ಉಚ್ಚ ನೀಚ ಭಾವವು ಅದರಲ್ಲಿ ಇದ್ದೇ ಇರುವುದು ಈ ಸೋಪಾನ ಕ್ರಮವನ್ನು ನಿರಾಕರಿಸಿದವರದು ಒಂದು ಗುಂಪುಂಟು ಅದು ಏಕಪಿಂಡ ಏಕಜಾತಿ ಅಲ್ಲಿ ಕೇವಲ ವಯಸ್ಸಿನಿಂದ ಹಿರಿಯತನ ಅಲ್ಲಿ ಭೋಗಾಧಿಕಾರ ಉಂಟಾದರೂ ಸ್ವತ್ತಾಧಿಕಾರವಿಲ್ಲ ಸ್ವತ್ತು ಏನಿದ್ದರೂ ಅದು ಕುಲದ್ದು ಕುಲದವರು ಕೊಟ್ಟಷ್ಟು ತಿಂದು ತಿಂದು ತಾನು ಸಂಪಾದಿಸಿದ್ದನ್ನೆಲ್ಲ ಕುಲಕ್ಕೆ ಕೊಟ್ಟು ಹೋಗಬೇಕು ಈ ಸೋಪಾನ ಕ್ರಮವನ್ನು ಅಂಗೀಕರಿಸಿದವರು ವರ್ಣಾಶ್ರಮ ಧರ್ಮ ಸಂಪನ್ನರು ಕೆಲವರು ಜಾತಿಯ ಜನ್ಮದಿಂದ ಲಭ್ಯವಾಗುವುದು ಎಂದರೆ ಇನ್ನು ಕೆಲವರು ಗುಣದಿಂದಲೂ ವಿದ್ಯಾ ತಪಸ್ಸುಗಳಿಂದಲೂ ಅದನ್ನು ನಿರ್ಣಯಿಸಬೇಕು ಎನ್ನುವರು ಕುದುರೆಯ ಮರಿಯೇ ಕುದುರೆಯೇ ಎನ್ನುವಂತೆ ಮಾತಾಪಿತೃಗಳಿಂದಲೇ ಜಾತಿಯು ಜಾತಿಯ ಮಕ್ಕಳಿಗೂ ಜಾತಿಯು ಮಕ್ಕಳಿಗೂ ಸಂಕ್ರಮಿಸುವುದಾದರೂ ಮನುಷ್ಯ ಮನುಷ್ಯ ಮಾತ್ರ ಆ ಅಧಿಕಾರವು ಸ್ಪಷ್ಟ ಅಸ್ಪಷ್ಟ ಎಂದು ಎರಡು ವಿಧವಾಗಿರುವುದು ಅಸ್ಪಷ್ಟಾಧಿಕಾರವು ಅನುವಂಶಿಕ ಗುಣವಾಗಿ ಊರ್ಜಿತವಾಗಲು ಸಂಸ್ಕಾರವನ್ನು ಅಪೇಕ್ಷಿಸುವುದು ಹುಟ್ಟುತ್ತಾ ಬರುವ ಅಸ್ಪಷ್ಟಾಧಿಕಾರವು ಅನುವಂಶಿಕ ಗುಣವಾಗಿ ಊರ್ಜಿತವಾಗಲು ಸಂಸ್ಕಾರವನ್ನು ಅಪೇಕ್ಷಿಸುವುದು ಅದಿಲ್ಲದಿದ್ದರೆ ಸಹಜವಾಗಿ ಗಟ್ಟಿಯಾಗಿ ಕಬ್ಬಿಣ ಕಬ್ಬಿಣವು ಉಪಯೋಗಿಸದೇ ಇಟ್ಟರೆ ಇಟ್ಟಕಡೆಯ ತೊಕ್ಕು ಹಿರಿಯುವಂತೆ ಸಂಸ್ಕಾರ ಬಲದಿಂದ ಅನುವಂಶಿಕ ಗುಣವು ನುಸುಳಿ ಹೋಗುವುದು ಮಸುಳಿಸಿ ಹೋಗುವುದು ಸಂಸ್ಕಾರ ಬಲದಿಂದ ಇಲ್ಲದ ಗುಣವನ್ನು ಹುಟ್ಟಿಸುವುದಾದರೂ ಸಂಸ್ಕಾರವು ಸಾಮಾನ್ಯವಾಗಿ ಇದ್ದ ಗುಣವನ್ನು ವೃದ್ಧಿಪಡಿಸುವುದು ವೈದ್ಯನು ಪ್ರಾಣಾಪಹಾರಕವಾದ ವಿಷಯವನ್ನು ಪ್ರಾಣದಾಯಕವಾದ ರಸಾಯನವಾಗಿ ಮಾಡಬಲ್ಲನು ಎಂಬ ತತ್ವವನ್ನು ಅಂಗೀಕರಿಸಿದ ಎರಡನೆಯ ಗುಂಪಿನವರು ಇಲ್ಲದ ಗುಣವನ್ನು ಹುಟ್ಟಿಸುವ ವಿಶೇಷ ಗುಣವನ್ನೇ ಸಂಸ್ಕಾರವೆನ್ನದೇ ದೀಕ್ಷೆ ಎನ್ನುವರು ಈ ದೀಕ್ಷಾ ಸಂಪ್ರದಾಯದವರು ಮನುಷ್ಯರಿಗೆ ದೇಹಕ್ಕೆ ದೇಹತತ್ವಕ್ಕಿಂತಲೂ ಮನುಷ್ಯತ್ವ ಹೆಚ್ಚು ಮನೋಬುದ್ಧಿಯ ಅಹಂಕಾರಗಳೇ ಮುಖ್ಯವಾದ್ದರಿಂದ ಮಾತೃತಃ ಪಿತೃತಃ ಬರುವ ದೇಹಕ್ಕಿಂತಲೂ ಗುರುವಿನಿಂದ ಸಂಸ್ಕಾರ ವಶನಾಗಿ ಬರುವ ಅಂತಃಕರಣ ಶುದ್ದಿಯೇ ಮುಖ್ಯವಾದ್ದರಿಂದ ಅಂತಃಕರಣ ಶುದ್ಧಿಯಿಂದಲೇ ಜಾತಿ ನಿರ್ಣಯ ಎನ್ನುವರು ವರ್ಣಾಶ್ರಮ ಧರ್ಮ ಸಂಪನ್ನರು ಇದನ್ನು ಒಪ್ಪದೆ ಸ್ಪಷ್ಟಾಧಿಕಾರವನ್ನು ಮಾಡುವ ಒಂದನ್ನು ನೂರು ಮಾಡುವ ಸಂಸ್ಕಾರವನ್ನು ಮಾತ್ರ ಅಂಗೀಕರಿಸುವರು ಅಂತಃಕರಣದ ಶುದ್ಧಿ ಅಶುದ್ಧಗಳು ಗೋಚರವಾಗುವುದು ಯಾವುದೋ ಒಂದು ವಯಸ್ಸಿಗೆ ಬಂದಾಗ ಅದು ಕನ್ಯಾಯು ಋತಮತಿಯಾಗಿ ಸ್ತ್ರೀಯಾದಂತೆ ಅದುವರೆಗೆ ವ್ಯವಸ್ಥೆ ಇಲ್ಲದಿದ್ದರೆ ಹೇಗೆ ಅಲ್ಲದೆ ಜೊತೆಗೆ ಅನುವಂಶಿಕ ಗುಣದಿಂದಲೇ ಎಲ್ಲವೂ ಸಿದ್ಧವಾಗುವು ಕುದುರೆ ಒಂಟೆ ಕುರಿಗಳು ಹಾಲು ಆ ಹಾಲು ಬಿಟ್ಟು ಮತ್ತೇನನ್ನು ಉಪಯೋಗಿಸಿದವರೇ ಇದ್ದರೂ ಅವು ಹಸುಗಳಲ್ಲ ಆದ್ದರಿಂದ ಮಾತೃತಃ ಪಿತೃತಃ ಬರುವ ಜಾತಿಯೇ ಜಾತಿ ಎಂಬ ತತ್ವವನ್ನೇ ಅಂಗೀಕರಿಸಿ ಜನ್ಮಶುದ್ದಿ ಇಲ್ಲದಿದ್ದಲ್ಲಿ ಜನ್ಮಶುದ್ದಿ ಇಲ್ಲದಿದ್ದಲ್ಲಿ ಸಂಸ್ಕಾರವು ಏನನ್ನೂ ಮಾಡಲಾರುವು ಆದ್ದರಿಂದ ಈ ಸಜ್ಜಾತರಿಗೆ ಸಂಸ್ಕಾರ ಇವರು ನಾವೆಲ್ಲರೂ ಈ ಸಿದ್ಧಾಂತವನ್ನು ಅಂಗೀಕರಿಸಿದವರು ಜೊತೆಗೆ ಧರ್ಮ ಕಾಮನ್ ಸಮಾಜದಲ್ಲಿ ಸ್ಥಾನವಿಲ್ಲ ಎಂಬ ತತ್ವವನ್ನು ಅಂಗೀಕರಿಸಿದವರು ಈಗ ನೀನು ತಜ್ಜಾತನಾದ್ದುದರಿಂದ ನೀನು ತತ್ ಸಂಸ್ಕಾರ ಸಂಪನ್ನನಾಗಬೇಕು ಸಂಸ್ಕಾರದಿಂದಲೇ ಫಲವಾಗದೇ ಹೋದರು ಎಂದರೆ ಒಂದೊಂದು ವೇಳೆ ಸಂಸ್ಕಾರ ಫಲವು ಸದ್ಯದಲ್ಲಿ ಕಾರಣಾಂತರಗಳಿಂದ ಗೋಚರಿಸದೇ ಹೋದರೂ ಅದು ಅಪೂರ್ವವಾಗಿದ್ದುಕೊಂಡು ಕಾಲದೇಶಗಳು ಅನುಕೂಲವಾದಾಗ ಮುಂದಿನ ಸಂತಾನದಲ್ಲಿ ಪ್ರಕಟವಾಗುವುದು ಆದ್ದರಿಂದ ಅನುವಂಶಕ ಗುಣೋತ್ತೇಜಕವಾದ ಸಂಸ್ಕಾರವನ್ನು ನೀನು ಪಡೆದು ಅದನ್ನು ಅನುಷ್ಠಾನ ಮಾಡುವುದಾದರೆ ನೀನು ದಾಯಾರ್ಹನು ಮೇಲೆ ಹೇಳಿದ ಎಡುಗುಂಪುಗಳಲ್ಲಿ ಇನ್ನೊಂದು ವಿಶೇಷ ಉಂಟು ಏಕಪಿಂಡ ಜಾತಿಯ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡುವ ಕಾಪಾಡುವುದಕ್ಕೆ ಅತ್ಯವಶ್ಯವಾದ ನಯವಿನಯ ರೂಪವಾದ ಸಾಮಾನ್ಯ ಧರ್ಮವನ್ನು ಅಂಗೀಕರಿಸುವುದು ಅಲ್ಲಿ ಸೌಜನ್ಯವೇ ಧರ್ಮ ಹತ್ತು ಜನರು ಸೇರಿ ಮಾಡಿಕೊಂಡು ಕಟ್ಟಲೆಯೇ ಧರ್ಮ ಆದರೆ ಸೋಪಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಮಾಜವು ವ್ಯಕ್ತಿಯಂತೆಯೇ ದೇಶ ಕಾಲ ಕರ್ಮಾನುಗುಣವಾಗಿ ಭಿನ್ನಯಿಸಿದರು ಒಂದು ವಿಶ್ವದ ಒಂದು ಅಂಗ ಅದು ವಿಶ್ವದ ಒಂದು ಅಂಗ ಅದರಿಂದ ಸಮಾಜದ ಉತ್ತಮ ವ್ಯಕ್ತಿಯ ವಿಶ್ವದ ಪ್ರತಿನಿಧಿಯಾಗಿ ತನ್ನ ಸ್ವಧರ್ಮದ ಪ್ರತೀಕವಾಗಿ ಕಾಲ ದೇಶ ಜಾತಿ ಕುಳಗಳನ್ನು ಮಾತ್ರವಲ್ಲದೆ ವಿಶ್ವ ಕುಟುಂಬವನ್ನು ಲಕ್ಷದಂಡಿಟ್ಟುಕೊಂಡು ತನ್ನ ಕಾರ್ಯವನ್ನು ನಿರೂಪಿಸಿಕೊಂಡು ಆಚರಿಸಬೇಕು ಈ ಲಕ್ಷ್ಯವು ಮೇಲ್ಮೇಲಕ್ಕೆ ಹೋಗುತ್ತಾ ಹೆಚ್ಚು ಹೆಚ್ಚು ಕೊನೆಯ ಅಂತಸ್ತಿನಲ್ಲಿ ಕಾಣುವ ಗೋಪುರದ ಶಿಖರದಂತಿರುವುದು ಗೋಪುರದ ಕಲಶಗಳು ಅಂತಸ್ತಿನ ಬಲದಿಂದ ನಿಂತಿರುವಂತೆ ಸಮಾಜದ ಉತ್ತಮ ವ್ಯಕ್ತಿಯು ಸಮಾಜದ ಸಂಬಂಧವೆನ್ನುವುದನ್ನು ಮರೆಯಬಾರದು ಎನ್ನುವರು ನೀನು ಈಗ ಬ್ರಾಹ್ಮಣನೇ ನೀನು ನಿನ್ನ ನಿತ್ಯ ನೈಮಿತ್ತಕ ಕರ್ಮಗಳನ್ನು ಮಾಡುತ್ತಾ ವಿಶ್ವದ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯವು ಆದ್ದರಿಂದಲೇ ಆ ರೀತಿಯಾದ ಗುರುತಮ ಭಾರವನ್ನು ವಹಿಸಿದ್ದರಿಂದಲೇ ನಿನ್ನನ್ನು ಮೂರ್ಧಾಭಿಷೇಕ್ ಮೂರ್ಧಾಭಿಷ್ತನಾದ ರಾಜನು ನಮಸ್ಕಾರಗಳಿಂದ ಗೌರವಿಸುವುದು ಗೌರವಿಸುವುದು ಯೋಧನ ಕತ್ತಿಯಂತೆ ನೀನು ಯಾವಾಗಲೂ ಕರ್ತವ್ಯ ಸಿದ್ಧನಾಗಬೇಕು ಬೆಂಕಿಯು ಯಾವಾಗಲೂ ಉರಿಯುತ್ತಲೇ ಇರುವಂತೆ ನೀನು ಯಾವಾಗಲೂ ಲಕ್ಷಾನುಸಂಧಾನದಲ್ಲಿಯೇ ಇರಬೇಕು ಇಲ್ಲದಿದ್ದರೆ ಆರಿದ ಬೆಂಕಿಯ ಗುರುತಾದ ಬೂದಿ ಇದ್ದುಲುಗಳನ್ನು ಹೊರಕಸೆಯುವಂತೆ ಸಮಾಜವು ನಿನ್ನನ್ನು ಹೊರಕೆ ಎಸೆಯಬಾರದೇಕೆ ಆಸ್ತಿಯು ನಿನ್ನ ತಂದೆಯದೇ ಆದರೂ ನಿನಗದು ಇಲ್ಲ ಎಂಬುದು ಈ ಎಸೆಯುವಿಕೆ ಮಹಾಸ್ವಾಮಿಯವರು ಕೃಪೆ ಮಾಡಿ ನಿನಗೆ ಆಸ್ತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿರುವರು ಯಾವನೊಬ್ಬನೇ ಆಗಲಿ ಜನ್ಮಮಾತದಿಂದ ಸಂಪಾದಿಸುವುದು ಕೆಲವು ಅಸ್ಪಷ್ಟಾಧಿಕಾರಗಳನ್ನು ಮಾತ್ರ ಆ ಅಧಿಕಾರಗಳು ಅವನವನ ಕರ್ಮಗಳಿಂದ ಊರ್ಜಿತವಾಗಬೇಕು ಆದ್ದರಿಂದ ನೀನು ಅಸ್ಪಷ್ಟಾಧಿಕಾರವನ್ನು ಹಿಡಿದು ನನ್ನ ತಂದೆಯ ಆಸ್ತಿಗೆ ನಾನು ಭಾಗಿ ಎನ್ನುವುದಕ್ಕಿಂತ ನನಗೆ ಅರ್ಹತೆ ಇರುವುದರಿಂದ ಇದು ನನಗೆ ಬರಬೇಕು ಎನ್ನುವುದು ಸರಿ ವಾದಿಯೋ ಅದನ್ನು ಕೇಳಿ ನಿರುತ್ತರನಾಗಿ ರಾಜ್ಞೆಯನ್ನು ಪಾಲನೆ ಮಾಡುವುದಾಗಿ ಮಾತುಕೊಟ್ಟು ಅಪ್ಪಣೆ ಪಡೆದು ಹೊರಟು ಹೋದನು ಎರಡನೆಯ ವಾದಿಯು ಬಂದನು ಅರಸನು ಕೇಳಿದನು ನಿನ್ನ ಮಾತೇನು ವಾದಿಯು ಹೇಳಿದನು ದೇವ ದೇಶಾಂತರದಲ್ಲಿ ವ್ಯಾಪಾರಿಯೊಬ್ಬನಿರುವನು ಆತನು ನನ್ನನ್ನು ಮೆಚ್ಚಿಕೊಂಡು ನಾನು ಅಲ್ಲಿಯೇ ನಿಲ್ಲುವುದಾದರೆ ತನ್ನ ಮಗಳನ್ನು ಆಸ್ತಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುವನು ನಾನು ಅಲ್ಲಿಗೆ ಹೋಗಬೇಕೆಂದಿರುವೆನು ಆದ್ದರಿಂದ ಇಲ್ಲಿರುವ ನನ್ನ ಪಾಲಿನ ಆಸ್ತಿಯನ್ನು ಕೊಡಿಸಬೇಕು ನಿನಗೆ ಅಣ್ಣ ತಮ್ಮಂದಿರೋ ಇರುವರೋ ಹೌದು ಒಬ್ಬ ಅಣ್ಣ ಒಬ್ಬ ತಮ್ಮ ಇದ್ದಾರೆ ಮಹಾಪ್ರಭು ನಿನ್ನ ಆಸ್ತಿಯಷ್ಟು ಒಂದು ಕೋಟೆ ಎಷ್ಟಾದೀತು ಸ್ವಾಮಿ ಅವರಿಬ್ಬರು ಕುಲಧರ್ಮವನ್ನು ಕಾಪಾಡಿಕೊಂಡು ಬರುತ್ತಿರುವ ಹೌದು ಮಹಾಸ್ವಾಮಿ ಪ್ರತಿಯೊಬ್ಬರ ಆಸ್ತಿಯ ಮೇಲೆ ರಾಜ್ಯಾಧಿಕಾರಿಗೆ ಅಧಿಕಾರ ಉಂಟು ಆಯಾ ಕುಟುಂಬದವರು ಅದನ್ನು ಅನುಭವಿಸಿಕೊಂಡು ಬರುತ್ತಿರುವುದು ಕುಲಧರ್ಮವನ್ನು ಪಾಲಿಸುವುದು ಒಪ್ಪಿಕೊಂಡಿರುವುದರಿಂದ ದೇವರಕ್ಷಕನಾದ ಅರಸನು ಧರ್ಮರಕ್ಷಕನೂ ಹೌದು ಆದ್ದರಿಂದ ಕುಲಧರ್ಮದಂತೆ ನಡೆಯುತ್ತಿರುವವರ ಆಸ್ತಿಯನ್ನು ಕುಲವನ್ನು ದೇಶವನ್ನು ತ್ಯಜಿಸಿ ಆಸ್ತಿಯ ಲೋಭ ಸ್ತ್ರೀ ವ್ಯಾಮೋಹಗಳಿಂದ ದೇಶಾಂತರಕ್ಕೆ ಹೋಗಬೇಕೆಂದಿರುವವನಿಗೆ ಕೊಡಿಸಲು ಶಕ್ತನಲ್ಲ ಆದ್ದರಿಂದ ಈಗ ನೀನು ಇರುವ ರೀತಿಯಲ್ಲೇ ಒಂದು ವರ್ಷ ಕಾಲ ಇರಲು ಬೇಕಾಗುವ ಧನ ನಿನಗೆ ಕೊಡಬೇಕೆಂಬ ನ್ಯಾಯಸ್ಥಾನದ ನಿರ್ಣಯವೂ ಸರಿ ಜೊತೆಗೆ ನೀನು ಇಲ್ಲಿಂದ ನಿನ್ನ ಉದ್ದಿಷ್ಟ ಸ್ಥಳಕ್ಕೆ ಹೋಗಲು ನಿನ್ನ ಯೋಗ್ಯತೆಗೆ ತಕ್ಕಂತೆ ಆಗುವ ಹಾದಿಯ ವೆಚ್ಚವನ್ನು ಕೊಡಿಸಲಾಗುವುದು ಇಲ್ಲಿನ ಇಲ್ಲಿನ ಆಸ್ತಿಯ ಮೇಲೆ ನಿನಗಾಗಲಿ ನಿನ್ನ ಸಂತಾನಕ್ಕಾಗಲಿ ಏನೂ ಅಧಿಕಾರವಿಲ್ಲವೆಂದು ಬಂಧ ವಿಮೋಚನೆಯು ವಿಮೋಚನೆಯ ಪತ್ರವನ್ನು ಬರೆಯಲು ಹೀಗೆಂದು ರಾಜನು ಧರ್ಮಾಧಿಕಾರಿ ಪುರೋಹಿತ ಗುರುಗಳ ಮುಖವನ್ನು ನೋಡಿದರು ಅವರೆಲ್ಲರೂ ಸರಿಯಂದು ಅಂಗೀಕಾರವನ್ನು ಸೂಚಿಸಿದರು ವಾದಿಯು ನಿರುತ್ತರನಾಗಿ ನ್ಯಾಯಪೀಠಕ್ಕೆ ಕೈಮುಗಿದು ಹೊರಟು ಹೋದನು ಮೂರನೇ ಬಂದನು ಅವನು ಅಪರಾಧಿ ವಾದಿಯಲ್ಲ ಆದ್ದರಿಂದ ಧರ್ಮಾಧಿಕಾರಿಯು ಅವನ ಮೇಲಿದ್ದ ಆರೋಪಗಳನ್ನು ಹೇಳಿದನು ಮಹಾಸ್ವಾಮಿ ಈತನು ದುಷ್ಟಕ್ಷತ್ರಿಯ ತನ್ನ ರಾಜ್ಯದಲ್ಲಿ ಸರಿಯಾಗಿದ್ದರೂ ನೆರೆಹೊರೆಯ ರಾಜ್ಯಗಳಲ್ಲಿ ಹಾವಳಿ ಮಾಡುತ್ತಿದ್ದಾನೆಂದು ಸಾರ್ವಭೌಮದ ಆಜ್ಞೆಯನ್ನು ನಿರಾಕರಿಸಿದ್ದಾನೆಂದು ದಂಡ್ಯನಾಗಿದ್ದಾನೆ ಅರಸನು ಅಪರಾಧಿಯ ಮುಖವನ್ನು ನೋಡಿದನು ಒಳ್ಳೆಯ ತೇಜಸ್ವಿ ದೃಢಾಂಗ ನಯವಿನಯ ಭವ ಭಕ್ತಿಗಳಿಂದ ನಿಂತಿದ್ದಾನೆ ಒಂದು ಗಳಿಗೆ ಯೋಚಿಸಿ ಅರಸನು ಕೇಳಿದನು ನೀನು ಏನು ಹೇಳುವೆ ಅವನು ವಿನಯವನ್ನು ಬಡದೆ ಅವನು ವಿನಯವನ್ನು ಬಿಡದೆ ತೇಜವೃದ್ಧನನ್ನು ಕಂಡಾಗ ಸಹಜವಾಗಿ ಬರುವ ಭಯಭಕ್ತಿಗಳನ್ನು ಅಂಗಾಂಗಗಳಲ್ಲವೂ ಪ್ರದರ್ಶಿಸುತ್ತಿದ್ದರು ತನ್ನ ತೇಜಸ್ಸನ್ನು ಮರೆಯದವನ ಗರ್ವವನ್ನು ಬಿಡಲಾರದೆ ಕೈ ಮುಗಿಕೊಂಡು ಕೈ ಹೇಳಿದನು ಮಹಾಸ್ವಾಮಿ ನನ್ನ ಮೇಲಿನ ಆರೋಪಗಳನ್ನು ನಾನು ಸುಳ್ಳೆನ್ನುವುದಿಲ್ಲ ಆದರೂ ನಾನು ನನ್ನ ರಾಜ್ಯದಲ್ಲಿ ಪ್ರಜೆಗಳನ್ನು ವತ್ಸಲನಾಗಿ ಕಾಪಾಡುತ್ತಿದ್ದೇನೆಂಬುದನ್ನು ಆರೋಪಿಗಳೇ ಹೇಳುತ್ತಿದ್ದಾರೆಂಬುದನ್ನು ನಾವು ತಮ್ಮ ಅವಗಾಹನಕ್ಕೆ ತರುತ್ತೇನೆ ನಾನು ಕ್ಷತ್ರಿಯ ನನಗೆ ಯುದ್ಧವಿಲ್ಲದೆ ಒಂದು ದಿನವೂ ಇರಲಾಗುವುದಿಲ್ಲ ನನ್ನ ಹಂತಪುರದಲ್ಲಿ ನಾನು ಎಷ್ಟೋ ಅಭಿಮಾನ ಪಡುವೆನೋ ಅದೇ ಅಭಿಮಾನದಿಂದ ನಾನು ನನ್ನ ಸೇನೆಯನ್ನು ನೋಡುತ್ತಿದ್ದೇನೆ ನನಗೆ ಯುದ್ಧವು ನಿತ್ಯಕರ್ಮವಾಗಿ ಹೋಗಿದೆ ಅದಿಲ್ಲದಿದ್ದರೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೀಗೆ ಮಾಡುತ್ತಿದ್ದೇನೆ ಬರರು ಯಾವಾಗಲೂ ಯಾವಾಗಲೂ ಪರರೆ ಸಾಧ್ಯವಾಗಿದ್ದರೆ ಅವರು ನನ್ನನ್ನು ಹಿಂದಕ್ಕೆ ಕಟ್ಟಿದ ಅಟ್ಟುತ್ತಿದ್ದರು ಅದು ಸಾಧ್ಯವಿಲ್ಲವೆಂದು ಸಾರ್ವಭೌಮರಾದ ತಮ್ಮಲ್ಲಿ ದೂರಿದ್ದಾರೆ ಸಮುದ್ರವು ಹಗಲು ಇರಲು ಎನ್ನದೇ ತರಂಗ ಚಂಚಲವಾಗಿರುವಂತೆ ನನಗೆ ನಿದ್ದೆಯಲ್ಲಿಯೂ ಕೂಡ ಆಯುಧ ಸಂಚಾಲನದ ಕನಸುಗಳೇ ಆಗುವಷ್ಟು ಕಥನ ಕುತೂಹಲ ಇದ್ದುದನ್ನು ಮಹಾಪಾದಗಳಲ್ಲಿ ಭಿನ್ನವಿಸಿದ್ದೇನೆ ಯಥಾಯೋಗ್ಯವಾಗಿ ಆಜ್ಞೆಯಾಗಬಹುದು ಆಜ್ಞೆಯನ್ನು ಪಾಲಿಸುವಜೋ ನನ್ನ ಸ್ವಭಾವವನ್ನು ಪರಿಗಣಿಸಿ ನಾನು ಪಾಲಿಸುವುದಕ್ಕೆ ಆಗುವಂತಹ ಆಜ್ಞೆಯನ್ನೇ ಮಹಾಸ್ವಾಮಿಯವರು ಮಾಡುವರು ಎಂದು ನಂಬಿಕೆ ಇದಾಗಿ ನಂಬಿಕೆ ಇದೆಯಾಗಿ ಅದನ್ನು ಪಾಲಿಸಿ ಕೃತಾರ್ಥನಾಗುವನೆಂಬ ನಂಬಿಕೆಯೂ ಇದೆ ಅರಸನು ತಲೆದೂಡಿದನು ಚಿನ್ನದ ಓರಿಯಲ್ಲಿ ಇರಬೇಕಾದ ತೀಕ್ಷ್ಣ ಖಡ್ಗ ಬಟ್ಟೆಯವರಿಯಲ್ಲಿ ನಿಲ್ಲುವುದಾದರು ಎಂದುಕೊಂಡರು ಕೂಡಲೇ ಮಂತ್ರಿ ಬರಲು ಅಪ್ಪಣೆಯಾಯಿತು ಅರಸನು ಕೇಳಿದರು ಮೌಲ್ಯವಂತ ಪರ್ವತದ ಪಾರ್ವತೀಯರು ಅಜಯರಾಗಿದ್ದಾರೆಂದು ವರದಿ ಬಂದಿದೆಯಲ್ಲವೇ ಹೌದು ಮಹಾಸ್ವಾಮಿ ಏನು ಯೋಚಿಸಿದ್ದೀರಿ ಅಲ್ಲಿಗೆ ಯುದ್ಧಕಾಮನಾಗಿ ಬಲಿಷ್ಠನಾದ ದಳಪತಿಯೊಬ್ಬನನ್ನು ಕಲಿಸಬೇಕೆಂದಿದ್ದೇನೆ ಸರಿ ಅಲ್ಲಿಗೆ ಐದು ಅಶ್ವದಳವು ಹೋಗಲಿ ಅಲ್ಲಿ ಆಗಲೇ ಹತ್ತು ಸಾವಿರ ಪದಾರ್ಥಗಳು ಅಶ್ವಗಳು ಇವೆ ಈತನು ಯುದ್ಧಕಾಮಿ ಪೌರುಷವಂತ ಆದ್ದರಿಂದ ಈತನನ್ನು ಅಲ್ಲಿಗೆ ಕಳುಹಿಸಿ ಇದುವರೆ ಇದುವರೆಗೆ ಅಲ್ಲಿದ್ದು ಆಯಾಸ ಪಟ್ಟಿರುವ ದಳವನ್ನು ಹಿಂದಕ್ಕೆ ಕಳುಹಿಸಿಕೊಂಡು ಈತನ ಕೈಗಳಿಗೆ ಹೊಸ ದಳವನ್ನು ಕಳುಹಿಸಿಕೊಡಿ ಈ ದಳವು ಸಾಲದೇ ಹೋಗಬಹುದು ಮುಂತ್ರಿಗಳೇ ಗೆಲ್ಲುವುದು ದಳವಲ್ಲ ದಳಪತಿ ಈತನನ್ನು ಅಲ್ಪದಳ ಕೊಟ್ಟು ಕಳುಹಿಸುವುದರಲ್ಲಿ ನಮಗೆ ಬಹಳ ಪ್ರಯೋಜನವಂತು ದುರ್ಧಾಂತವಾಗಿರುವ ಈತನ ಕಥದ ಕುತೂಹಲವು ಅಂಕಿಗೆ ಬಂದರೆ ನಮಗೆ ಶೂರನು ಅನುಭವೀಯವಾದ ದಂಡಕ ದಂಡನಾಯಕನೊಬ್ಬನು ಲಭಿಸುವನು ಈತನು ಈತನ ರಾಜ್ಯದ ನೆರೆಹೊರೆಯುವ ಸುಖವಾಗಿರುವುದು ಆತನಿಗೆ ಬೇಕಬೇಕಾದ ಸಿದ್ಧತೆಗಳನ್ನು ಮಾಡಿಕೊಟ್ಟು ಆತನನ್ನು ಕಳುಹಿಸಿ ಸೈನ್ಯವು ಮಾತ್ರ ನಾವು ಹೇಳಿದಷ್ಟೇ ಏನೆನ್ನುವೇ ಮಹಾಸ್ವಾಮಿಯವರ ಮಾತು ನಿಜ ಗೆಲ್ಲುವುದು ದಳವಲ್ಲ ಅಷ್ಟೇ ಸೈನ್ಯವು ಸಾಕು ನನ್ನ ಉತ್ಸಾಹವನ್ನು ಸೈನಿಕರಲ್ಲಿ ತುಂಬಿ ಗೆದ್ದು ಬರವೆ ಮಹಾಸ್ವಾಮಿ ಅರಸನ ಅಪ್ಪಣೆಯಾಯಿತು ಆತನಿಗೆ ತೊಡಿಸಿದ್ದ ಅಪರಾಧ ಸೂಚಕವಾದ ವಸ್ತುವನ್ನು ತೆಗೆದು ಪರಿಜನರು ಅಲ್ಲಿಯೇ ಆತನಿಗೆ ನೂತನ ಪದವಿಯನ್ನು ಸೂಚಿಸುವ ಉಡುಗೊರೆಯನ್ನು ತಂದನ್ನು ತೊಡಿಸಿದರು ಅರಸನು ತನ್ನ ಹಸ್ತದಿಂದಲೇ ವೀರತಾಂಬೂಲವನ್ನು ಕೊಟ್ಟು ಸಂಭಾವಿಸಿ ಕಳುಹಿಸಿಕೊಟ್ಟನು